ೇೇತಿ ಧಿ ಸ್ವೇತಿ ಲೋಕಸ್ತೋ ಧಿ ಪ್ರಭಾಷ್ಯ ಏಶ್ಯ ಜನ್ಮಕ್ಷಯ ಧಾಮಪೂರ್ಣ ಸದ್ವಸ್ತು ಜನ್ಮಕ್ಷಯ ಶೂನ್ಯಕ ಧಿ ಸಹೋದೇತಿ ಧಿೇತಿ ಧೀಕ ವಿಭಾಸ್ ಸದ್ವಸ್ತನ್ಮಕ್ಷಯೂನ್ಯ ಸು ಜನ್ಮಕ್ಷಯೂನ್ಯಸ್ ಅವರವರ ಬುದ್ಧಿ ಪ್ರಕಾಶದಲ್ಲಿ ಧಿ ಪ್ರವಿಭಾಷ್ಯ ಎರಡನೇ ಸಾವಿರ ಧಿ ಅಂದ್ರೆ ಬುದ್ಧಿ ಅವರವರ ಬುದ್ಧಿಯ ಪ್ರಕಾಶದಲ್ಲಿ ಏಷಃ ಲೋಕಃ ಅವರವರ ಬುದ್ಧಿಯ ಪ್ರಕಾಶದಲ್ಲಿ ಈ ಜಗತ್ತು ಪ್ರಕಾಶಗೊಳ್ಳುತ್ತದೆ ಹೀಗಾಗಿ ಬುದ್ಧಿಯು ಎಚ್ಚರವಾದಾಗ ಜಗತ್ತು ಎಚ್ಚರಾಗ್ತದೆ ಬುದ್ಧಿಯು ಅಸ್ತಂಗತವಾದಾಗ ಜಗತ್ತು ಅಸ್ತಂಗತ ಧಿಯಾ ಸಹ ಉದೇತಿ ಬುದ್ಧಿಯಾ ಸಹ ಉದೇತಿ ಬುದ್ಧಿಯ ಜೊತೆಗೇ ಈ ಜಗತ್ತಿನ ಜನ್ಮ ಬುದ್ಧಿ ಲಯವಾದಾಗ ಈ ಜಗತ್ತು ಲಯ ಯಾಕಪ್ಪ ಅಂದ್ರೆ ಬುದ್ಧಿ ಪ್ರಕಾಶದಲ್ಲಿಯೇ ಇದು ಪ್ರಕಾಶಿಸುತ್ತದೆ ಇದು ಕರಡಾಕ್ಸ್ ವಾರಿ ಚಂದದ ಸಾಮಾನ್ಯರ ಅರ್ಥದಲ್ಲಿ ಸೂರ್ಯನ ಪ್ರಕಾಶದಲ್ಲಿ ಜಗಕ್ಕೆ ಬೆಳೆದುತ್ತದೆ ಸಾಮಾನ್ಯ ಬಚ್ಚ ಬೀ ಜಾನ್ತಾರೆ ವೇದಾಂತ ಯಾವಲ್ಲೂ ಉಂಟಾಯ ಇದೇ ಹೇಳ್ತದೆ ನಿನ್ನಿಂದಾಗಿ ಸೂರ್ಯ ಬೆಳೆತಾನ ಅಂದ್ರೆ ಸಾಮಾನ್ಯ ಜ್ಞಾನ ಏನು ಸೂರ್ಯನಿಂದಾಗಿ ನಾವೆಲ್ಲ ಬೆಳಗಲ್ಪಡ್ತೀವಿ ವೇದಾಂತ ಹಾಕ್ತದೆ ನಿನ್ನಿಂದಾಗಿ ಜರುತ್ತೆ ಪ್ರಾಕ್ಟಿಕಲ್ ನಿಮಗೆ ಉದಾಹರಣೆ ಕೊಡ್ತೀವಿ ಹುಟ್ಟು ಕುರುಡ ಅವನಿಗೆ ಸೂರ್ಯ ವಿಧಾನ ಇಲ್ಲ ಸುಭಾಷ ಅದ ಸುಭಾಷ ಕ್ರೀ ನೋಡಿ ಇಲ್ಲೇ ಪ್ರಾಕ್ಟಿಕಲ್ ಆಗುತ್ತೆ ಇಲ್ಲ ಗೊತ್ತಿಲ್ಲ ಅವನಿಗೆ ಸೂರ್ಯ ನಮ್ಗೆ ಯಾಕೆ ಗೊತ್ತಿದೆ ಅವನಿಗೆ ಯಾಕೆ ಗೊತ್ತಿಲ್ಲ ಈಗಿನ ದೃಷ್ಟಿ ಆದಂತ ಸೂರ್ಯ ಇದ್ದಾನ ಸೂರ್ಯ ದೃಷ್ಟಿ ಇದೆ ಆ ದೃಷ್ಟಿ ಇದ್ದರಿಂದಾಗಿ ನಾವು ಸೂರ್ಯನನ್ನು ಬೆಳಗುತ್ತೇವೆ ಈ ದೃಷ್ಟಿ ಯಾವಾಗ ಬೆಳಗುತ್ತದೆ ಸೂರ್ಯನ ಬೆಳಕಿನಲ್ಲಿ ಈ ದೃಷ್ಟಿ ಬೆಳಗುವುದಿಲ್ಲ ಅಂತಃಕರಣ ಬೆಳಗಿದಾಗ ದೃಷ್ಟಿ ಅಂತಃಕರಣದಲ್ಲಿ ಏನು ಬೆಳಗುತ್ತದೆ ಫಸ್ಟ್ಗೆ ನೋಡಬೇಕು ಎನ್ನುವ ಪ್ರವೃತ್ತಿ ವಾಸನ ಸಂಸ್ಕಾರ ಟೆಂಡೆನ್ಸಿ ಟೆಂಡೆನ್ಸಿ ಟು ಸಿ ಟೆಂಡೆನ್ಸಿ ಟು ಲಿಸಿ ಯಾರಲ್ಲಿ ಈ ಟೆಂಡೆನ್ಸಿ ಇಲ್ಲವೋ ಅವರು ಕಂಡಿರುವುದಿಲ್ಲ ಯಾರನ ಈ ಟೆಂಡೆನ್ಸಿ ಇಲ್ಲೋ ಅವರಿಗೆ ಶ್ರವಣೇಂದ್ರಿಯೇ ಇರೋದಿಲ್ಲ ಇಷ್ಟೇ ಮನೆ ಮನೆಯವ್ರಿಗೂ ಚೆನ್ನೋ ಇದ್ದುರಿ ಒಂದು ವರ್ಷ ಆಗ್ತೀವಿ ಒಟ್ಟು ಏನೋ ಕಾರಣ ಹೋಗುತ್ತೆ ಟೆಂಡೆನ್ಸಿ ಇತ್ತು ಟೆಂಡೆನ್ಸಿ ಮುಗಿ ಪ್ರವೃತ್ತಿ ಇರು ತನಕ ಕಣ್ಣು ಕೆಲಸ ಮಾಡ್ತದೆ ಟಿವಿ ಕೆಲಸ ಮಾಡ್ತದೆ ಇಂದ್ರಿಯಗಳೆಲ್ಲ ಕೆಲಸ ಮಾಡ್ತದೆ ಯಾವ ಇಂದ್ರಿಯದ ಪ್ರವೃತ್ತಿ ಯಾವಾಗ ಶಾಂತವಾಗ್ತದೋ ಆವಾಗ ಇಂದ್ರಿಯವು ಕೂಡ ಶಾಂತ ಅಂತಃಕರಣವು ಬೆಳಗಿದಾಗ ಅದರಲ್ಲಿಯ ಪ್ರವೃತ್ತಿಗಳು ಬೆಳಗುತ್ತವೆ ಪ್ರವೃತ್ತಿಗಳು ಬೆಳಗಿದಾಗ ಆ ಪ್ರವೃತ್ತಿಗೆ ಸರಿಯಾಗಿ ಇಂದ್ರಿಯಗಳು ಬೆಳಗ್ತವೆ ಇಂದ್ರಿಯಗಳು ಬೆಳಗಿದಾಗ ಅದಕ್ಕೆ ಸರಿಯಾಗಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಎನ್ನುವ ವಿಷಯಗಳು ಬೆಳಗ್ತವೆ ಆ ವಿಷಯಗಳು ಬೆಳಗಿದಾಗ ಅವು ನಮ್ಮಲ್ಲಿ ಟ್ರಾನ್ಸ್ಫರ್ ಆಗ್ತವೆ ಅಂತಕರಣದಲ್ಲಿ ಪುನಃ ಟ್ರಾನ್ಸ್ಫರ್ ಆಗ್ತವೆ ಆ ಟ್ರಾನ್ಸ್ಫರ್ ಆಗಿ ಒಡಮೂಡಿದಾಗ ಅವು ವೃತ್ತಿಗಳು ಅನ್ಸುತ್ತೆ ವೃತ್ತಿಗಳ ಬೇರೆ ಪ್ರವೃತ್ತಿಗಳು ವೃತ್ತಿಗಳು ಇವು ಅಲೆಗಳಿದ್ದಂತೆ ಬಂದ್ ಹೋಗ್ತಿರ್ತ ಆದಿ ಇಲ್ಲ ಅಂತ ಇದು ಸಂಖ್ಯಾ ಲೆಕ್ಕ ಹಾಕಿ ಬರೋದಿತ್ತು ಬಂದ್ ಹೋಗ್ತಿರ್ತಾ ಹಾಗೆ ಬಂದ್ ಹೋಗ್ತಿರ್ತ ಬಂದ್ ಹೋಗ್ತಿರ್ತ ಬಂದ್ ಹೋಗ್ತಿರ್ತ ಯಾವ ವೃತ್ತಿಯಲ್ಲಿ ನಾವು ಅಭಿಮಾನ ಪಡ್ತೀವಿ ಯಾವ ವೃತ್ತಿಯಲ್ಲಿ ಹಾ ನಂದು ಎಷ್ಟು ಚಂದಿದೆ ಇದಕ್ಕೆ ಅಭಿಮಾನ ಪಡೋದು ಅಂತ ಯಾವ ವೃತ್ತಿಯನ್ನು ನಾವು ಅಭಿಮಾನ ಪಡ್ತೀವಿ ಆ ವೃತ್ತಿ ನಮ್ಮಲ್ಲಿ ಪ್ರಿಂಟ್ ಆ ಪ್ರಿಂಟ್ ಆದಂತ ಏನಿದೆ ಅದಕ್ಕೆ ಪ್ರವೃತ್ತಿ ಯಾವ ವೃತ್ತಿ ನಮ್ಮಲ್ಲಿ ಟ್ರಾನ್ಸ್ಫರ್ ಆಗ್ತದೆ ಒಂದು ಕ್ಷಣ ಇದ್ದು ಹೋಗಿಬಿಡುತ್ತದೆ ಅದು ಬರೀ ವೃತ್ತಿ ಮಾತ್ರ ಇದು ಪ್ರಿಂಟ್ ಆಗುವುದಲ್ಲ ಕೆಲವು ಕೆಲವು ಕೆಲವು ಸಮಯ ಇರ್ತ ಅಳಿಸೋದು ಯಾಕೋ ನೆನಪಾಗ್ತಾ ಇಲ್ಲ ಪ್ಪ ಆ ಹಾಡು ಆವತ್ತು ನೀನೇ ಹೇಳಿದ್ದೋ ಕಂಡ ಪಾಠ ಮಾಡಿ ಹೇಳಿದ್ದಲ್ವೋ ಏನು ರೆಫರೆನ್ಸ್ ತಗೊಳ್ದೇನೆ ಹೇಳಿದ್ದಲ್ವೋ ಹೀಗಾಕೆ ನೀನು ಹೇಳ್ತಾ ಇಲ್ಲ ಯಾಕೋ ನನಗೆ ಬರ್ತಾ ಇಲ್ಲ ಹೇಳಿ ಯಾಕೆ ನನಗೆ ಬರ್ತಾ ಇಲ್ಲ ಅಳಿಸೋಗಿದೆ ಆಗಿತ್ತು ಅಳಿಸೋಗಿದೆ ಕೆಲವು ಪ್ರವೃತ್ತಿಗಳು ಕೆಲವು ನಿಮಿಷ ಕೆಲವು ಪ್ರವೃತ್ತಿಗಳು ಕೆಲವು ಗಂಟೆ ಕೆಲವು ಪ್ರವೃತ್ತಿಗಳು ಕೆಲವು ದಿನ ಕೆಲವು ವರ್ಷ ಮುಂದೇನು ಇದೇ ಜನ್ಮದಷ್ಟು ಲೆಕ್ಕ ಹಾಕ ಕೆಲವು ಪ್ರವೃತ್ತಿಗಳು ನಮ್ಮ ವಯಸ್ಸಿಗೆ ತಕ್ಕಂತೆ ಮೆಮೊರಿ ಏನಾಗ್ತದೆ ಫೇಡ್ ಆಗ್ತಾ ಹೋಗ್ತದೆ ಮಾಸೆ ಹೋಗ್ತದೆ ಇಷ್ಟಾಗಿಯೂ ಇನ್ನೂ ಕೆಲವು ಪ್ರವೃತ್ತಿಗಳು ಉಳ್ಕೊಂಡಿದ್ದ ಅವು ಮುಂದಿನ ಜನ್ಮದ ಸಂಸ್ಕಾರಗಳಾಗಿ ನಮ್ಮ ಜೊತೆ ಬರ್ತವೆ ಇಷ್ಟೇ ಅವು ಏನಮ್ಮ ಜೊತೆ ಸಂಸ್ಕಾರ ಉಳಿದಿರ್ತವೆ ಜನ್ಮ ಜನ್ಮಾಂತರದಿಂದ ಹೀಗೆ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಎಲ್ಲ ಉಳಿದಿದ್ದು ಅವು ಕ್ಯಾರಿ ಫಾರ್ವರ್ಡ್ ಕ್ಯಾರಿ ಫಾರ್ವರ್ಡ್ ಕ್ಯಾರಿ ಫಾರ್ವರ್ಡ್ ಆಗಿ ಒಟ್ಟು ಸೇರಿ ಸಂಚಿತ ಕರ್ಮಗಳು ಅಂದ್ರೆ ಅದಲ್ಲ ಮತ್ತೆ ಅದನ್ನ ಗೊತ್ತ್ಕೊಂಡು ಹೋಗಬೇಡ ಕೂಡಿಟ್ಟ ಸಂಸ್ಕಾರ ಆ ಕೂಡಿಟ್ಟ ಸಂಸ್ಕಾರಗಳಲ್ಲಿ ಭಾರಿ ಒತ್ತಡ ಇದ್ದಂತಹ ಕೆಲವು ಸಂಸ್ಕಾರಗಳಿಂದಾಗಿ ಪುನಃ ಮತ್ತೆ ನಾವು ಈ ಶರೀರವನ್ನು ಪಡಿ ಮತ್ತದೇ ಕೆಲಸ ಏನು ಇಂದ್ರಿಯಗಳ ವ್ಯವಹಾರ ಮತ್ತು ವಿಷಯಗಳ ಜ್ಞಾನ ಮತ್ತು ಪ್ರಪಂಚದಲ್ಲಿ ಮುಳುಗೋದು ಜೀವ ಜಗತ್ತು ಈಶ್ವರ ಜೀವ ಜಗತ್ತು ಈಶ್ವರ ಚಕ್ರದಲ್ಲಿ ಇರೋದು ಪುನಃ ಅನುಭವಗಳನ್ನು ಪಡೆಯುವುದು ಆ ಅನುಭವಗಳು ಸ್ವಲ್ಪ ಇಂಪ್ರೆಸ್ ಆಗ್ತವೆ ಅಥವಾ ಕೆಲವು ಕ್ಷಣ ಇರ್ತವೆ ಕೆಲವು ನಿಮಿಷ ಇರ್ತವೆ ಕೆಲವು ಗಂಟೆ ಇರ್ತವೆ ಕೆಲವು ವರ್ಷ ಇರ್ತವೆ ಅದನ್ನು ಮೇಲೆ ಕೆಲವು ಹಾಗೆ ಉಳಿತಾ ಮತ್ತೆ ಕ್ಯಾರಿ ಫಾರ್ವರ್ಡ್ ಬ್ಯಾಲೆನ್ಸ್ ಹೋಗುತ್ತೆ ಈ ಬ್ಯಾಲೆನ್ಸ್ ಶೀಟ್ ನಿಲ್ಲ ಇಲ್ಲ ಇಲ್ಲ ಜಗತ್ತು ಬೆಳಗುತ್ತದೆ ಇಂದ್ರಿಯಗಳು ಬೆಳಗಿದಾಗ ಇಂದ್ರಿಯಗಳು ಬೆಳಂತಾವ ಯಾವಾಗ ನಮ್ಮಲ್ಲಿ ಅಂತಃಕರಣವು ಬೆಳಗ್ತದೆ ಈ ಅಂತಕರಣವನ್ನು ಏನು ಬೆಳಗುತ್ತದೆ ಇದಕ್ಕೂ ಜಗತ್ತಿಗೂ ಡೈರೆಕ್ಟ್ ಸಂಬಂಧ ಹೇಗೆಂದ್ರೆ ಅಂತಃಕರಣವು ಬೆಳಗಿದಾಗ ಜೊತೆ ಜೊತೆಗೆ ಜಗತ್ತು ಬೆಳಗುತ್ತದೆ ಅಂತಃಕರಣವು ಮುಳುಗಿದಾಗ ಜಗತ್ತು ಧಿಯಾಸಹೋದೇತಿ ಿಯಾಸ್ತೇತಿ ಲೋಕಃ ಯಾಕೆ ಅಂತ ಕೇಳಿದ್ರೆ ಧೀ ಪ್ರವಿಭಾಷ್ಯ ಏಷ್ ಜಗತ್ತೇನಿದೆಯೋ ಇದು ಬುದ್ಧಿಯ ಬೆಳಕಿನ ಜೊತೆಗಿದ್ದರೆ ಧೀಲೋಕ ಜನ್ಮ ಕ್ಷಯಧಾಮ ಪೂರ್ಣ ಈ ಲೋಕ ಬುದ್ಧಿಯಲ್ಲಿ ಜನ್ಮಿಸ್ತದೆ ಬುದ್ಧಿಯಲ್ಲಿ ಕ್ಷೇಮ ಆದರೆ ಕೇಳ್ತಾರೆ ಪ್ಲೀಸ್ ಬಹಳ ಗುಟ್ಟಿನ ಮಾತು ಸ್ವತಃ ಅಂತಕರಣಕ್ಕೆ ಬೆಳಕೇ ಇದೆ ಇಲ್ಲಿಗೆ ಹೋದ ಏನಾಗ್ತಿ ಸ್ವಲ್ಪ ವಿಚಾರ ಮಾಡಿ ಅಂತಕರಣವೇ ಆತ್ಮ ಯಾರು ಮಾಡ ಇಪ್ಪತ್ತು ವರ್ಷ ಆತ್ ನೋಡಿ ಇವಾಗ ಫ್ಯಾಮಿಲಿ ಇಲ್ಲೇ ಇಟ್ಟ ಏನೆಲ್ಲ ಒಂದ್ ರೌಂಡ್ ಹಿಂಗ್ ಬೆಳಗ್ಗೆ ಹಿಂಗ ಹೋಗ್ತಾವ ಸಾಯಂಕಾಲ ಒಂದ್ ರೌಂಡ್ ಬರ್ತ ಇಪ್ಪತ್ತು ವರ್ಷ ಬಂದಾಗ ಹದಿನೆಂಟಿದ್ದು ಈ ಮೂವತ್ತೆರಡ ಮಕ್ಕಳು ನಮ್ಮಕ್ಕಳು ಅಂತಃಕರಣಕ್ಕೆ ಸ್ವತಃ ಬೆಳಕು ಎನ್ನುವುದೇ ಆದರೂ ಇಷ್ಟು ಕೆಲಸ ಮಾಡಿದೆ ಅದಕ್ಕೆ ಚೈತನ್ಯ ಇಲ್ಲ ಅದಕ್ಕೆ ಬೆಳಕಿಲ್ಲ ಅದು ಜಡ ನಾವೇನು ಮನಸ್ಸು ಭಾರಿ ಭಾರಿ ಅಂತ ತಿಳ್ಕೊಂಡಿವಿ ಏನೇನು ಇಲ್ಲ ಎಲ್ಲ ಬಂದಿಷ್ಟೊಂದು ಶಕ್ತಿ ಬರೀ ಸಾನ್ನಿಧ್ಯ ಮಾತ್ರ ಯಾರ ಸಾನ್ನಿಧ್ಯ ಆತ್ಮನ ಸಾನ್ನಿಧ್ಯ ಆತ್ಮನ ಸಾನ್ನಿಧ್ಯದಲ್ಲಿ ಅಂತಕರಣವು ಬೆಳಕ ಅಂತಃಕರಣವು ಬೆಳಕಾದಾಗ ಪ್ರವೃತ್ತಿಗಳು ಬೆಳಕು ಪ್ರವೃತ್ತಿಗಳು ಬೆಳಗಿದಾಗ ಇಂದ್ರಿಯಗಳು ಬೆಳಗುತ್ತೆ ಇಂದ್ರಿಯಗಳು ಬೆಳಗಿದಾಗ ನಾವು ಏನ್ ಬೆಳೆ ಜಗತ್ತು ಈ ಸಾವಿರ ನೀವು ಹೇಳಿದ್ರೆ ನಾವು ಅಂದ್ರೆ ಇಲ್ಲಪ್ಪ ದೋಸೆ ಬೆಂಕಿಯಿಂದ ಆಗ್ತದೋ ಹಂಚಿನ ಮೇಲಾಗ್ತದೆ ತವಾ ಹೌದ ಹಂಚಿನ ಮೇಲೆ ತವಾ ಮೇಲೆ ಆಗ್ತದೆ ಬೆಂಕಿರದನ್ನೇ ತವಾ ಮೇಲೆ ಮಾಡ್ಲಿಕ್ಕೆ ಆಗ್ತದ ಹಾಗಾದ್ರೆ ಬೆಂಕಿಯಿಂದ ಆಗ್ತದೆ ಹಾಗೆ ನೀವು ದೋಸೆ ಇರ್ತಾನೆ ಬೆಂಕಿ ಮೇಲೆ ಹಾಕ್ಬಿಡಿ ಬೆಂಕಿ ಯಾರು ಹೋಗ್ತದೆ ಏನ್ ಸಮಯ ಅಗ್ನಿಯ ಸಾನಿಧ್ಯದಲ್ಲಿ ಅಗ್ನಿಯ ಸಾನ್ನಿಧ್ಯದಲ್ಲಿ ಜಡವಾದ ತವ ಚೈತನ್ಯವನ್ನ ಬಾರೋ ಮಾಡ್ಕೋತದೆ ಪಡ್ಕೋತದೆ ಆ ಬಾರೋಡ ಚೈತನ್ಯ ಅಂದ್ರೆ ಗೊತ್ತಾಗ್ತಲ್ಲ ಸಾಲಕ್ಕೆ ತಂದಂತ ಚೈತನ್ಯ ಆ ಚೈತನ್ಯದಿಂದ ಇವುಗಳನ್ನು ಪ್ರಪಂಚವನ್ನು ನಡೆಸುತ್ತೆ ನೋಡುವಿಕೆ ಕೇಳುವಿಕೆ ಸ್ಪರ್ಶಿಸುವಿಕೆ ಮೂಸುವಿಕೆ ಅವೆಲ್ಲವುಗಳ ಆಳದಲ್ಲಿ ನಾನು ನಾನು ನಾನು ನಾನು ನಾನು ಐ ಆಮ್ ದಿ ಸಿಯರ್ ಐ ಆಮ್ ದಿ ವಿಸ್ನರ್ ಐ ಆ್ಯಂಡ್ ಎಂಜಾಯರ್ ಐ ಆ್ಯಂಡ್ ಡೂರ್ ಐ ಆಮ್ ಐ ಆಮ್ ಐ ಆಮ್ ಐ ನಾನ್ ನಾನು ನಾನು ನೋಡುವನು ನಾನು ಕೇಳುವನ್ನು ನಾನು ಮುಟ್ಟುವ ಇವು ಎಲ್ಲರೂ ಕೆಂಪು ಬಿದ್ದಿದ್ದು ಇಲ್ಲಿವರೆಗೆ ಅಂತಕರಣ ಎಚ್ಚರಾಗಿ ಮಾಡೆಲಸಂಪಿಗಿಂತ ಸುಮ್ಮನೆ ಆ ಭೇದನೆಯಾಗಿ ಸುಮ್ಮನೆ ಇರ್ತದೆ ಸ್ವಲ್ಪ ಅವಕಾಶ ಸಿಗ್ತೋ ಚಿಲು ಇಲ್ಲ ಬೀಚ್ ನಾನು ನೋಡುವವನು ಒಂದು ಬೀಜ ನಾನು ಕೇಳುವವನು ಇನ್ನೊಂದು ಬೀಜ ನಾನು ಸ್ಪರ್ಶಿಸುವನು ಮತ್ತೊಂದು ಬೀಜ ಈ ಬೀಜಗಳು ಕೆಪ್ಪಡೆ ಬಿದ್ದಿರುತ್ತ ಎಲ್ಲಿ ಅಂತ ಕಂಡ ಅಂತಕರಣ ಬಿದ್ದಿರುತ್ತದೆ ಆದರೆ ಯಾವಾಗ ಆತ್ಮನ ಸಾನ್ನಿಧ್ಯವನ್ನು ಚೇತನಗೊಳ್ಳುತ್ತದೆ ಆವಾಗ ಎಲ್ಲ ಸಂಸ್ಕಾರಗಳು ಹೆಚ್ಚಾಗಿ ಎಲ್ಲ ಆಗುದಿಲ್ಲ ರೆಡಿ ಅಂತಾವ ಅದು ಯಾವ ಸಂಸ್ಕಾರದ ಒತ್ತಡ ಜಾಸ್ತಿ ಇದೆಯೋ ಅದಿ ಯೋಚನೆ ನಾ ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ಎಲ್ಲರೂ ಒಂದೇ ತರ ಹೇಳ್ತೇವೆ ಎಲ್ಲರೂ ಒಂದೇ ತರ ಹೇಳ್ತೇವೆ ಯಾರು ಹೇಳ್ತಾರೆ ಆ ಬಿ ಅದು ಯಾರು ಚಾ ಎದ್ದುಕೊಳ್ತಾರೆ ಇನ್ಯಾರು ಎದ್ದ ತಕ್ಷಣ ಪೇಸ್ಟ್ ಎಲ್ಲಿದೆ ಅಂತ ಹುಡುಗುತ್ತಾರೆ ಮತ್ತೊಬ್ಬ ಪೇಪರ್ ಯಾರಲ್ಲಿ ಯಾವ ಸಂಸ್ಕಾರವು ಮೊಟ್ಟ ಮೊದಲಿಗೆ ಬಲವತ್ತರವಾಗಿರುತ್ತದೆಯೋ ಆ ಸಂಸ್ಕಾರಕ್ಕೆ ತಕ್ಕಂತೆ ಅವರು ಎಚ್ಚರ ಸದಾಕಾರ ಇರ್ತದೆ ಯಾಕಂದ್ರೆ ಅಂತಕ ಅಂತಕರಣವು ಎಚ್ಚರ ಆಗಲಿಕ್ಕೂ ಕೂಡ ಒಂದು ನಿಗದಿತವಾದಂತಹ ಪೂರ್ವಕೃತ ಸಂಸ್ಕಾರ ವಶಕ್ಕೆ ಪೂರ್ವಕೃತ ಸಂಸ್ಕಾರ ಆ ಪೂರ್ವಕೃತ ಸಂಸ್ಕಾರ ಅಂತಃಕರಣವನ್ನು ಬೆಳೆ ಅಂತಕರಣ ಎಚ್ಚರ ಆ ಎಚ್ಚರಗೊಂಡ ಮಾಯ ಆ ಎಚ್ಚರಗೊಂಡ ಅಂತಃಕರಣ ಅಲ್ಲಿ ಸಾನ್ನಿಧ್ಯವನ್ನ ಪಡ್ಕೋತು ಆ ಸಾನ್ನಿಧ್ಯವನ್ನ ಆ ಸಾನ್ನಿಧ್ಯವನ್ನು ಭಾರ ಮಾಡ ಆಮೇಲೆ ಎಲ್ಲ ಸಂಸ್ಕಾರ ಒಳಗಿನ ಸಂಸ್ಕಾರ ಹೆಚ್ಚಾಗ್ತದೆ ಅರ್ಥಾತ್ ಅಂತಃಕರಣ ಎಲ್ಲ ಉಪಕರಣಗಳು ಆಕ್ಟಿವೇಟ್ ಆಗ್ಲಿಕ್ಕೂ ಕೂಡ ಪೂರ್ವ ಜನ್ಮದ ಒಂದು ಸಂಸ್ಕಾರ ಪೂರ್ವ ಜನ್ಮದ ಒಂದು ಸಂಸ್ಕಾರ ಅಂತ ಕರ್ಣ ಏನು ಉಪಕರಣವನ್ನು ಆ ಉಪಕರಣದಲ್ಲಿ ಇವೆಲ್ಲ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಯಾವುದು ಟೆಂಡೆನ್ಸಿ ಟು ಸಿ ಟೆಂಡೆನ್ಸಿ ಟು ಲಿಸನ್ ಟೆಂಡೆನ್ಸಿ ಟು ಟಚ್ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಏನಪ್ಪ ಆಗ್ತಾ ಇಲ್ಲ ಒಂದು ಬೀಸ ನೋಡಿದೆ ಸೋನಹಳ್ಳಿ ಸ್ವಾಮೀಜಿ ನಾವು ಇಬ್ರು ಒಂದು ಎಕ್ಸಿಬಿಷನ್ ಹೋಗ್ತೀವಿ ಅಲ್ಲಿ ಒಂದು ಬೀಸ ನೋಡಿ ಆ ಬೀಜ ಸಿದ್ರೂಪಾನಂದ್ರೆ ಬಂದ್ರೆ ಇದೇ ಇದೇನ್ ಗೊತ್ತೊಂದಿರ ಬೀಜ ಅಂತ ಅಷ್ಟು ಲೈಟ್ ಆಗಿ ಮಜಾ ಆ ಬೀಜ ಹೊಡೆದು ಆ ಬೀಜ ಹೊಡೆದಾಗ ಒಂದೊಂದು ಬೀಜದಲ್ಲಿ ಸುಮಾರು ನೂರ್ನೂರು ಬೀಜ ಆ ಒಂದೊಂದು ಬೀಜ ತೋರಿಸಿದ್ವಿ ನಿಮ್ಗೆ ಗೊತ್ತಿದೆ ಅದು ಯಾವ್ದು ನಂಗೆ ನನಗೆ ನೆನಪು ಬರ್ತಾ ಈ ಕಾಡು ಕಾಡಿನಲ್ಲಿ ವಾಸ ಮಾಡಿದವ್ರಿಗೆ ಗೊತ್ತು ಅರ್ಥಾತ್ ನಾರ್ತ್ ಕೇಂದ್ರ ಸೌತ್ ಕೇಂದ್ರ ಗೊತ್ತು ಆ ಒಂದು ಒಂದೊಂದು ಬೀಜ ಏನ ಬೀಜದೊಳಗಿನ ಒಂದೊಂದು ಬೀಜ ಏನಿದೆ ಆ ಬೀಜ ಶಿವಲಿಂಗ ಎಕ್ಸಾಕ್ಟ್ಲಿ ಶಿವಲಿಂಗ ಮಹಾಲಿಂಗ ಬಳ್ಳಿ ಇಲ್ಬಹುದು ಇರ್ಬೋದು ಇಲ್ಲ ಮಹಾಲಿಂಗ ಬಳ್ಳಿ ಅಂತ ಅದೊಳಗೆ ಒಂದು ಬೀಜ ರೌಂಡ್ ಇರ್ತದೆ ಆ ಬೀಜದೊಳಗೆ ಈ ಒಂದು ನೂರಾರು ಶಿವಲಿಂಗಗಳು ಎಕ್ಸಾಕ್ಟ್ಲಿ ಶಿವ ಈಶ್ವರ ತನ್ನನ್ನು ತಾನು ಬಕೆಟ್ ಮಾಡ್ಕೊಂಡ್ಬಿಟ್ಟ ಸೊ ಹಾಗೆ ಅಂತಃಕರಣ ಇಲ್ಲೊಂದು ದೊಡ್ಡ ಬೀಜ ಇದು ಈ ಬೀಜದ ಒಳಗೆ ಬಳ್ಳ ಸುತ್ತೆ ಸ್ನಾನ ಮಾಡಿ ಕೇಳಕೊಡೋ ಬೇರೋ ವಿಷಯನೇ ಬೇರೆ ಆ ಬೀಜದ ಒಳಗೆ ಇವೆಲ್ಲ ಪ್ರವೃತ್ತಿಗಳನ್ನು ಕೂಡಿದ ಇತರ ಬೀಜ ಈ ಬೀಜಗಳಲ್ಲಿ ಕೂಡ ಬೇರೆ ಬೇರೆ ಹಂತಗಳು ಒಂದ ಟಿಗೆ ಆ ಬೀಜದೊಳಗಿನ ಈ ಎಲ್ಲ ಬೀಜಗಳು ಅಟ್ಯಾಕ್ಟ್ ಆಗಿ ಸಿಗಿರ್ತಾವೆ ಅಂತಲ್ಲ ಕೆಲವು ಈ ಕ್ಷಣ ಕೆಲವು ಮುಂದಿನ ಕ್ಷಣ ಕೆಲವು ಅದ ಮುಂದಿನ ಗಂಟೆ ಅದು ಕೆಲವು ಸಂಜೆಗೆ ಕೆಲವು ರಾತ್ರಿಗೆ ಅವೆಲ್ಲ ಇರ್ತವೆ ಅವನ ಗೊತ್ತು ಸಿಗುದಿಲ್ಲ ಅವು ಚಿಗಿರ್ಕೊತ್ತು ಹೋಗ್ತವೆ ಚಿಗುಲ್ ಗೊತ್ತೋಗ್ತವೆ ಹೇಗೆ ಹೇಗೆ ಚಿಗಿರ್ತವೆ ಹಾಗಾಗಿ ಈ ಶರೀರ ಏನಾಗ್ತದೆ ಕೆಲಸದಲ್ಲಿ ತೊಳ್ತದೆ ಈ ಇಂದ್ರಿಯಗಳೆಲ್ಲ ಕೆಲಸದಲ್ಲಿ ತೊಳ್ತದೆ ಕರ್ಮೆಯಿಂದ ಅಜ್ಞಾನ ಇಂದ್ರಿಯ ಪ್ರಾಣ ಮನಸು ಬುದ್ಧಿ ಎಲ್ಲ ಆಕ್ಟಿವೇಟ್ ಆಗ್ತದೆ ಕೊನೆಗೆ ಈ ಶರೀರವು ಕೂಡದಲ್ಲಿ ಕೊಡುತ್ತೆ ಇದು ಮೆಕ್ಯಾನಿಸಂ ಹೀಗಾಗಿ ಯಾವಾಗ ಆ ಅಂತಕರಣ ಎನ್ನುವುದೇ ಕ್ಷಯವಾಗಿ ಹೋಗ್ತದೆ ಆವಾಗ ಈ ಜಗತ್ತು ಈ ಸಂಸಾರ ಜೀವ ಜಗತ್ತು ಮತ್ತು ಪರಮಾತ್ಮ ಅನ್ನುವ ಯಾವ ಭೇದವು ಅಲ್ಲಿ ಉಳಿಯುವುದಿಲ್ಲ ಸದ್ವಸ್ತು ಜನ್ಮಕ್ಷಯಶೂನ್ಯ ಸದ್ವಸ್ತು ಸಾನ್ನಿಧ್ಯವನ್ನ ಕೊಟ್ಟಂತಹ ಪಡೆದಂತಹ ಅಂತಃಕರಣ ಕೊಟ್ಟಂತಹ ಆತ್ಮ ಐ ರಿಪೀಟ್ ಸಾನ್ನಿಧ್ಯವನ್ನ ಪಡೆದಂತಹ ಅಂತಃಕರಣ ಕೊಟ್ಟಂತಹ ಆತ್ಮ ಈಗ ಕೊಟ್ಟಂತಹ ಸಾನ್ನಿಧ್ಯವನ್ನು ಕೊಟ್ಟಂತಹ ಆತ್ಮ ಅದ್ರ ನೇಚರ್ ಏನು ಅಂದ್ರೆ ಜನ್ಮ ಕ್ಷಯ ಶೂನ್ಯ ಅಲ್ಲಿ ಯಾವುದು ಜನ್ಮಿಸುವುದಿಲ್ಲ ಯಾವುದು ಕ್ಷಯವೂ ಆಗುವುದಿಲ್ಲ ವೃತ್ತಿಗಳು ಜನ್ಮಿಸ್ತಾವೆ ವೃತ್ತಿಗಳು ಕ್ಷಯವಾಗ್ತವೆ ಜಗತ್ತು ಜನ್ಮಿಸ್ತದೆ ಜಗತ್ತು ಕ್ಷಯವಾಗ್ತದೆ ಇನ್ಫ್ಯಾಕ್ಟ್ ಯಾವಾಗ ಒಂದು ಸು ಪ್ರಳಯ ಆಗುವುದಿಲ್ಲ ಎವ್ರಿ ಡೇ ದಿರ್ ಇಸ್ ಅ ಯೇ ಇದು ಪ್ರಳಯ ಪ್ರತಿನಿತ್ಯವೂ ಪ್ರಳಯವಾಗ್ತದೆ ಅದಕ್ಕೆ ವ್ಯಷ್ಟಿ ಪ್ರಳಯ ಅಂತ ಕರೀತಾರೆ ವ್ಯಷ್ಟಿ ಪ್ರಲಯ ಯಾವಾಗ ನಾವು ರಾತ್ರಿ ಮಲ್ಕೋತೇವೆ ಜಗತ್ ಶೂನ್ಯ ಬಂಧುಗಳು ಬಾಂಧವರು ರಕ್ತ ಸಂಬಂಧಿಗಳು ನನ್ನ ಶರೀರ ಮೊದಲು ಮಾಡಿಕೊಂಡು ಎಲ್ಲವೂ ಶೂನ್ಯ ನನ್ನ ಶರೀರ ಅಷ್ಟೇ ಅಲ್ಲ ನನ್ನ ಶರೀರದ ನೋವುಗಳು ಮಂಡಿ ನೋವು ಹಿಂಬಡ ನೋವು ಕಲೆ ನೋವು ಹತ್ತ ನೋವು ಎಲ್ಲ ನೋವುಗಳು ಏನಾಗಿರ್ತವೆ ಪ್ರಳಯ ಮತ್ತು ಯಾವ ಎಚ್ಚರ ಯಾವಾಗನೇ ಹೇಳ್ತೀವೋ ಅವರ ಈ ಕೆಲವೊಂದಂತೂ ಹೇಳ್ತಾರೆ ಹೆಂಗ್ ಹೇಳ್ತಾರೆ ಎದ್ದು ಕೂತು ಸರಿ ಬೆಟ್ ಮಾಡ್ಕೂ ನೋಡ್ತ ಮತ್ತೆ ಹೊತ್ಕೊಂಡು ನಾನು ಮೊದ್ಲ ಮೊದಲ ಇದನ್ ತಲೆ ಕೆಡ್ಸೊಂಡಿದ್ದಿಲ್ಲ ಒಂದು ಅಕಸ್ಮಾತ್ ತಲೆ ಕೆಟ್ಟು ಯಾಕೆ ಹಿಂಗ್ ಮಾಡ್ತಾರೆ ಗೆದ್ದುಕೊಳ್ಳೆ ಹೊತ್ಗಳು ಪುನಃ ಮಲಗ್ ಯಾಕೆ ಮಲಗ್ತಾರೆ ನನಗೇನ್ ಗೊತ್ತಾಗ್ತು ಅರಿವಿ ಬಂತಂದ್ರೆ ಅದರ ಮನ್ಯಾಗ ಇದೇನು ಈ ತಾಳಿ ಪುಟ್ಟಿ ಬಳಿ ನಾ ಬಹಳ ಉಪನ್ಯಾಸ ಮಾಡ್ತೀನಿ ಮುಂಚೆ ಅಲ್ಲಿ ಅಲ್ಲಿ ಯಾರ ಮನೆಯಾಗೂ ಅವ್ರಿಗೆ ಯಾರ ಮನೆಯಾಗೂ ಸಂಡಾಸ ಇದೆ ಅಲ್ಲಿ ಅವ್ರಿಗೆ ಯಾರ ಮನೆಯವರು ಇಲ್ಲ ಎಲ್ಲರೂ ಹಳ್ಳಕ್ಕೆ ಹೋಗಿದೆ ಹ ಅಲ್ಲಿ ನಾನು ಉಪನ್ಯಾಸ ಮಾಡ್ತಿರ್ಬೇಕಾದ್ರೆ ಒಂದ್ ಭಾರಿ ಮಜಾ ಆಗ್ತ ಒಂದ್ ದಸ ಹೊರ ಕಟ್ಟಿದೇಲೆ ನಾನು ಹಾಲ್ ತಿಕ್ಕೋದು ನಾನು ನಾನು ಒಳಗೆ ಬಾಕಿನ ಹೋಗಿದ್ದೆ ಹಿಡ್ಕಿಯಿಂದ ಹೊರಗೆ ಯಜಮಾನ ಕೂತಿದ್ದ ನೋಡಿದ ಅವ ಯಜಮಾನ ಹಾಲ್ ತಿಕ್ಕೋದು ಕೂತಿದ್ದ ಅವನ್ನಪ್ಪ ಯಜಮಾನ್ ಬಂದ ಅಮ್ಮ ನೀವನು ಹೇಳಲ್ಲ ಅಮ್ಮ ಇವನ್ ಇಟ್ಲ ಏನ್ರಪ್ಪ ಎದ್ರೆ ಇವ ಇವನ್ ಇವೇನು ನಾವ್ ಎದ್ರಪ್ಪ ನೀವ್ ಎದ್ರೆ ಏಳು ಜನ ಸಂಕಷ್ಟು ಎಚ್ಚರ ಅದಕ್ಕೆ ಅದೇ ಕಟ್ಟೋ ಬರ್ಸೋದ ಉತ್ಕಿಷ್ಟತೆ ಜಾಗೃತೆ ಬರೀ ಎದೃಷ್ಟ ನಡೆಯುವುದಿಲ್ಲ ನೀ ಎಚ್ಚರಾಗ್ಬೇಕು ಎಚ್ಚರಾಗ್ಬೇಕು ಎಷ್ಟೋ ಜನ ಎದ್ದಿರ್ತಾರೆ ಆದ್ರೆ ಎಚ್ಚರಾಗಿರುವುದು ನಮಗೆ ಎರಡು ಬೇಕಾಗ್ತದೆ ನೀ ಹೇಳ್ಬೇಕು ಮತ್ತು ನೀ ಎಚ್ಚರಾಗ್ಬೇಕು ನೀನು ಸಮಾಜ ನಿನ್ನ ಹಿಂದೂ ಸಮಾಜ ನಿನ್ನ ರಾಷ್ಟ್ರ ನಿನ್ನ ಜವಾಬ್ದಾರಿ ಸಮಾಜಕ್ಕೆ ನಿನ್ನ ಋಣ ಏನಿದೆ ರಾಷ್ಟ್ರಕ್ಕೆ ನಿನ್ನ ಋಣ ಏನಿದೆ ಕುಟುಂಬಕ್ಕೆ ನಿನ್ನ ಋಣ ಇದೆ ಈ ಋಣವನ್ನು ತೀರಿಸಲಿಕ್ಕಾಗಿ ನೀ ಎಚ್ಚರಾಗ್ಬೇಕು ಎಚ್ಚರಾಗಿ ಆ ಜವಾಬ್ದಾರಿ ಹೊತ್ಕೊಳ್ಬೇಕು ನೀನಾದ ಬೇರೆ ಯಾರು ಹೊರೋದಿಲ್ಲ ಹೀನು ಹೇಳಿದಂಗ್ತ ಏನದೆ ಪಾಕಿಸ್ತಾನದವರು ನನ್ನ ದಾಳಿ ಮಾಡ್ತಾರೆ ಪಾಕಿಸ್ತಾನದವ್ರು ನಮ್ಮ ಮೇಲೆ ದಾಳಿ ಮಾಡ್ತಾರೆ ನಾವು ಹೋಗಿ ಒಬಾಮಾ ಖಾಲಿ ಬಿದ್ದು ಗಡಗಡ ಅಂತ ಪ್ರಾರ್ಥನೆ ಮಾಡ್ತೀವಿ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಇನ್ನೊಂದು ದೇಶಕ್ಕೆ ನಾವು ಯಾಕೆ ಹೋಗ್ಬೇಕು ನಾವ್ಯಾ ಕಲ್ಲಿಗೆ ಹೋಗ್ಬೇಕ ನೀನ ತಗೋಲ್ಲ ನೀನ್ ನೂರು ಕೋಟಿ ಜನ ಇದ್ದ ದಾಂಡ ಪಿಂಡ ಬಿದ್ದ ಎಲ್ಲ ಯುವಕರು ಬಿದ್ದರು ಸುಮರು ಬಿದ್ದರು ತನ್ನ ಗ್ರಾಮ ಅದರ ಹೆಸರಲ್ಲೂ ಕಲ್ಭಾಲ್ ಚಿಕ್ಕ ಗ್ರಾಮ ಬಿಡನ್ನೆ ಪ್ರತಿಯೊಬ್ಬರು ಮನೆಯಲ್ಲಿ ಒಬ್ಬ ಸೈನಿಕ ಪ್ರತಿಯೊಬ್ಬರು ಮನೆಯಲ್ಲಿ ಒಬ್ಬ ಸೈನಿಕ ಇರೋ ಮುನ್ನೂರು ಮನೆಯವರು ಪ್ರತಿ ವರ್ಷ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬ ಸೈನಿಕ ಹೋಗಿ ಸೇರ್ಕೊಳ್ತಾರೆ ಒಬ್ಬ ರಿಟೈರ್ಡ್ ಆಗ್ತಾರೆ ಅವ್ರ ಬಹುಮೇತರು ಕಾಳಿ ಹತ್ತಿ ಕಾಂಪಿಟೇಷನ್ ಮಹಾರಾಷ್ಟ್ರದಲ್ಲಿ ಸೈನಿಕ ನಗರ ಅಂತ ನಾವು ಒಂದು ಸೈನಿಕ ನಗರ ಎಂಟು ಸಾವಿರ ಮನೆಗಳು ಎಲ್ಲರೂ ಸೈನ್ಯ ಸೇರೋರು ಅದಕ್ಕೆ ನಾವು ಸೇರಿಲ್ಲ ಸರ್ ಇಷ್ಟು ಜನ ಇದ್ದಾರೆ ಸೇ ಯಾಕೆ ಮಾತೇವೆ ಅಂದ್ರೆ ಸುಮ್ಮನೆ ಬಿದ್ದ ಯಾ ಏನ್ ಮಾಡ್ಬೇಕು ನಾವು ಕಿಟ್ಕೊಂಡಿದ್ವಿ ಖಾಲಿ ಪುಟ್ಟ ಹೋಗ್ಲಿಕ್ಕ ಮೋಕ್ಷ ಸಾಧನ ಒಂದು ಕಡೆ ಕೂತ್ಗಳು ಅಧ್ಯಯನ ಮಾಡ್ತಾನೆ ಅದು ಇಲ್ಲ ಚಹ ಕಾಫಿ ಚಹ ಕಾಫಿ ಅಲಟೆ ಹುಡುಕೋದು ವೈ ಅಂತ ಅಲಟೆ ಹೊಡ್ಯದ ಇವರೇ ಗಣಪತಿ ಸುರೇಶ್ ಇವರೆಲ್ಲ ನಮ್ಮ ನಾಲ್ಕೆರಡು ಮನೆ ಹೊರಗಡೆ ನಾ ಬರುತ್ತೆ ಇವ್ರ ಮೀಟಿಂಗ್ ಇಡೀ ಯು ಬಿ ಇಲ್ಲಿಗೆಲ್ಲ ಕೇಳಿಸ್ಬೇಕು ಅಡ್ಡ ಮೀಟಿಂಗ್ ಇವ್ರು ನಾ ಹೇಳಿದೆ ಒಂದು ನಾನು ನೋಡಿದೆ ನೋಡಿದೆ ನೋಡಿದೆ ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ನೋಡಿದೆ ಆಗ ಬರೇ ಬಂದ ಮೂರು ವರ್ಷ ಆಗಿದೆ ಜಾಸ್ತಿ ಎರಡು ಎರಡು ವರ್ಷ ಆದ್ರೆ ಸುರೇಶ ಮೂರ ನೋಡಿದೆ ಧ್ವನಿ ಒಂದು ಸೇರಿದೆ ಏನ್ ರೂಪಾಯಿದೆ ಓಣಿ ಓಣೆ ಕೇಳಿಸೋ ನಿಮ್ಮ ಮಾತಾಡ್ಬೇಕು ನಿಂತೀನಿ ನಾ ಬರು ತನಕ ಹೊರ ನಿರೋ ಅವಶ್ಯಕತೆ ಅಂದರೆ ಒಳ ಕೂತ್ಕೊಂಡು ಕೂರಿಸ್ಕೋತ ಹೇಳಿ ಸ್ಟಾಪ್ ಒಳ ಕೂರಿಸಿ ಈಗ ನಾನೇ ಹೇಳ್ಕೊಂಡೆ ಹೇ ಅಲ್ಲೇ ಇಲ್ಲ ಅಂದ್ರೆ ಸ್ವಾಮೀಜ ಹತ್ರ ಸ್ವಾಮಿ ಸುತ್ತಿನ ಹರಟಿಕೊಂಡಿದ್ದೆ ನಿನ್ ಮುಗಿಸ್ ಮುಗಿಸ್ಬೇಕಂತ ನಾ ಹೇಳ್ತೇನೆ ಸಾಧನಾ ವಿಷಯಗಳ ಜಿಜ್ಞಾಸ ಮಾಡೋಣ ಮತ್ತು ಎದ್ದವರು ಮತ್ತ ನಾ ಯಾಕೆ ಕೂತ್ಕೊಂಡೆ ಆಮೇಲೆ ಅಂತಂದ್ರೆ ಮೋಹನ ಒಂದು ಲೈವ್ ಪ್ರಶ್ನೆ ಕೇಳ ಆ ಪ್ರಶ್ನೆ ಕೇಳಿದಾಗ ನಾನು ಹೋಗ್ಲಿಕ್ಕೆ ಮನಸ್ಸಾಗುತ್ತೆ ಕೂತ್ಕೊಂಡು ಪುನಃ ಮತ್ತೆ ಹತ್ತು ನಿಮಿಷ ಮುಂದುವರೆ ಹಾಗೆ ನಮ್ಮ ಚಿಂತನ ಇನ್ವೆಸ್ಟ್ಮೆಂಟ್ ಆಗುತ್ತೆ ನಮ್ ನಮ್ ಇನ್ವೆಸ್ಟ್ಮೆಂಟ್ ಎಲ್ಲ ಆಗ್ಬೇಕಂದ್ರೆ ಆತ್ಮ ಚಿಂತನೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಬಾಕಿ ಇನ್ವೆಸ್ಟ್ಮೆಂಟ್ ಏನವ ಪ್ರವೃತ್ತಿಕ್ಕೂ ತದ್ದು ಯಾವಾಗ ಆಗ್ತವೋ ಆಗ್ತಾವ ಹೀಗಾಗಿ ಇಲ್ಲಿ ಪ್ರಸ್ತುತವಾಗಿ ಹೇಳಿದ್ದೇನು ಅಂತಂದ್ರೆ ಆ ಸದ್ವಸ್ತು ಅಂತ ಏನಿದೆಯೋ ಅದು ಕ್ಷಯವೂ ಆಗುವುದಿಲ್ಲ ಜನ್ಮವೂ ಹೊಂದುವುದಿಲ್ಲ ಇಂತಹ ಈ ಸದ್ದರ್ಶನ ಎಂತಹ ಸದ್ದರ್ಶನ ಇವೆಲ್ಲದಕ್ಕೂ ಕೂಡ ಯಾವುದು ಅಧಿಷ್ಠಾನವಾಗಿದೆ ಅಧಿಷ್ಠಾನ ಶಬ್ದ ಆಗ್ತಾ ಇತ್ತು ಅಧಿಷ್ಠಾನ ರಜ್ಜು ಸರ್ಪದಲ್ಲಿ ರಜ್ಜು ಅಧಿಷ್ಠಾನ ಸರ್ಪ ಆರೋಪಿತ ಕಪ್ಪೆ ಚಿಪ್ಪಿನಲ್ಲಿ ಕಪ್ಪೆ ಚಿಪ್ಪು ಅಧಿಷ್ಠಾನ ಬೆಳ್ಳಿ ಆರೋಪಿತ ಇದು ಸಾಂಪ್ರದಾಯಿಕ ಉದಾಹರಣೆ ಅಂದ್ರೆ ಅಧಿಷ್ಠಾನವು ಎಂದೂ ವಿಕಾರಗೊಳ್ಳುವುದಿಲ್ಲ ಬದಲಾಗುವುದಿಲ್ಲ ಅಧಿಷ್ಠಾನವು ನಾಶವಾಗುವುದಿಲ್ಲ ಶಾಶ್ವತವಾಗಿರುತ್ತದೆ ಅದು ಅಧಿಷ್ಠಾನ ಅದನ್ನ ಅದನ್ನು ಆಶ್ರಯಿಸಿಕೊಂಡು ಮೇಲೆ ಆರೋಪ ಆಗುತ್ತದೆ ಹೇಗೆ ಹಗ್ಗವನ್ನು ಆಶ್ರಯಿಸಿಕೊಂಡು ಹಾವು ಆರೋಪಿತವಾಗಿತ್ತು ಆರೋಪಿತವಾದ ಹಾವು ಕೂಡ ಭಾರಿ ಬಾರಿ ನಿಜ ಅಂತಲೇ ಅನಿಸುತ್ತದೆ ಆದ್ರೆ ಯಾವಾಗ ನಾವು ಬೆಳಕು ಬಿಟ್ಟು ನಾವು ಕೋವಿನಿಂದ ಆ ಸಕ್ಕ ಹಾವನ್ನ ಅಲುಗಾಡಿಸಿ ಎಲ್ಲ ಮಾಡಿ ಕೊನೆಗೆ ಸ್ಪಷ್ಟವಾದ ಜ್ಞಾನ ಪಡಿತೀವಿ ಓಹೋ ಇದು ಹಾವಲ್ಲ ಇದು ಹಗ್ಗ ಆ ಹಗ್ಗ ಎನ್ನುವ ಜ್ಞಾನ ಪಡೆದಾಗ ಹಾವಿನ ಯಾವ ತ್ರೇಸು ಹಗ್ಗದಲ್ಲಿ ಹಾವಿನ ಹೆಡೆ ಹಾವಿನ ವಿಷ ಹಾವಿನ ಮೈ ಬಣ್ಣ ಮಿಲಿಮಿಲಿ ಮಿಂಚುವಿಕೆ ಅವು ಯಾವ ಹಗ್ಗದಲ್ಲಿ ಆದರೂ ಹಗ್ಗದಲ್ಲಿ ಅದು ಆರೋಪಿತವಾಗಿ ಆರೋಪಿತವಾದ ಸರ್ಪ ಹಗ್ಗ ಎಲ್ಲಿದೆಯೋ ಅಲ್ಲೇ ಸರ್ಪ ಇದೆಯೋ ಏನು ಎಲ್ಲೋರಿದೆಯೋ ಅಲ್ಲೇ ಇದೆ ಹಗ್ಗ ಎಲ್ಲಿದೆಯೋ ಅಲ್ಲೇ ಸರ್ಪ ಇದೆ ಇಂತಹ ಆ ಅದೇನು ಹಗ್ಗ ಇದೆ ಅದನ್ನು ಅಧಿಷ್ಠಾನ ಅಂತಃಕರಣಕ್ಕೆ ಅಧಿಷ್ಠಾನ ಯಾವುದು ಆತ್ಮ ಸದ್ವಸ್ತು ಇಂತಹ ಸದ್ವಸ್ತುವಿನ ದರ್ಶನ ಜ್ಞಾನ ಹೊಂದುವುದಕ್ಕೆ ಸಾಧನೆಗಳು ಏನು ಸದ್ದರ್ಶನ ಸಾಧನ ು ಸದ್ದರ್ಶನ ಸಾಧನಾ ಫಲಸ್ಯ ನೃತಿ ಸಪರ್ಯಾ ಸದ್ವಸ್ತು ನಿ ಪ್ರತಾತ್ಮ ನಿಷ್ಠ ಸದ್ದರ್ಶನಿತ್ಯ He is like a bandage he's standing there. ು ಸದ್ದರ್ಶನ ಸಾಧನಾ ಸಪರ್ಯಾ ಸದ್ವಸ್ತು ನಿ ಪ್ರಾಪ್ತದಾತ್ಮ ನಿಷ್ಠ ಸದ್ದರ್ಶನಿತ್ಯೇಹಿ ಪರಸ್ಯ ಪರಮಾತ್ಮನ ನಾಮ ಆಕೃತಿವೆಯೇ ನಾಮರೂಪಗಳು ಪರಮಾತ್ಮನ ನಾಮರೂಪಗಳು ಸಪರ್ಯಾ ಅನಂತ ಸಂಖ್ಯೆಯಲ್ಲಿ ಇದ್ದಂತಹ ಈ ನಾಮರೂಪಗಳು ಇವು ಇವುಗಳ ಉಪಾಸನೆ ಇವುಗಳ ಆರಾಧನೆ ಇವುಗಳ ಜಪ ಇವುಗಳ ಧ್ಯಾನ ಇವ ಇವತ್ತು ಸದ್ದರ್ಶನ ಸಾಧನಾನಿ ಬಂತು ಇವು ಸದ್ದರ್ಶನಕ್ಕೆ ಅನುಕೂಲವಾದ ಸಾಧನೆಗಳು ಶಬ್ದಾರ್ಥ ಕೇಳ್ಕೊಳ್ಳಿ ಮಂಚು ವ್ಯಾಖ್ಯಾನ ಆಮೇಲೆ ಮಾಡ್ತೀವಿ ಆದರೆ ಇವು ಯಾವ ಕೊನೆ ಪೂರೈಸುವ ಸಾಧನೆಗಳಲ್ಲ ಪರ್ಯಾಪ್ತ ಸಾಧನೆಗಳಲ್ಲ ಈ ಸಾಧನೆಗಳು ಸಾಕು ಅಂತ ಇಲ್ಲ ನಮಗೆ ಬೇಕಾದ ವಸ್ತು ದರ್ಶನ ನಮಗೆ ಬೇಕಾದ ಆತ್ಮ ದರ್ಶನ ನಮಗೆ ಬೇಕಾದ ಸದ್ವಸ್ತುವಿನ ಜ್ಞಾನ ಈ ಸಾಧನೆಗಳಿಂದ ಮಾತ್ರ ಸಿಗುವಂತಹದ್ದಲ್ಲ ಈ ವಸ್ತು ಜೀವ ಜಗತ್ತು ಈಶ್ವರ ಅನ್ನುವ ತ್ರಿಕುಟಿಗಳಲ್ಲೇ ಬರ್ತದೆ ಮತ್ತೆ ಸದ್ವಸ್ತುವಿನ ಸಾಕ್ಷಾತ್ ಸಿದ್ಧಿ ಯಾವಾಗ ಸದ್ವಸ್ತುನಿ ಪ್ರಾಪಿತ ತಾದಾತ್ಮ ಭಾವ ಆ ಸದ್ವಸ್ತು ನಾನೇ ಎನ್ನುವ ತಾದಾತ್ಮ ಭಾವದಲ್ಲಿಯೇ ನೀನು ಮುಕ್ತನಾಗಲಿಕ್ಕೆ ಸಾಧ್ಯ ಅದನ್ನು ಸದ್ದರ್ಶನಂ ಎಂದು ಕರೆಯುತ್ತಾರೆ ಸದ್ದರ್ಶನಂ ಇತಿ ಅವೇಹಿ ಇದನ್ನು ನೀನು ತಿಳಿದುಕೋ ಇದನ್ನು ನೀನು ಸ್ಪಷ್ಟವಾಗಿ ತಿಳಿದುಕೋ ಅವೇಹಿ ಕಂ ಅವೇ ಸದ್ದರ್ಶನ ನಿಷ್ಠಾ ಇವೇಹಿ ಆ ನಿಷ್ಠಾ ನಿಷ್ಠಾ ಅಂತ ಕರಿತಾರೆ ನೋಡಿ ಏನಂತ ಕರೀತಾರೆ ಆತ್ಮನಿಷ್ಠಾ ಬ್ರಹ್ಮನಿಷ್ಠಾ ಏನಂದರೆ ಎಸ್ಟ್ಯಾಲಿಷಿಂಗ್ ಒನ್ಸ್ ಎಸ್ಟ್ಯಾಲಿಷಿಂಗ್ ಒನ್ಸ್ ವಿಧಿನ್ ಒನ್ ಸೆಲ್ ವಿತ್ ಒನ್ ಸೆಲ್ ತಾನು ತನ್ನ ಜೊತೆ ತಾನು ಮಾತ್ರವಾಗಿ ಅಲಗಾಡದೆ ನಿಂತು ಬಿಡುವುದೇನಿದೆಯೋ ಅದೇ ಆತ್ಮಜ್ಞಾನ ಐ ರಿಪೀಟ್ ತಾನು ತನ್ನಲ್ಲೇ ತಾನು ಮಾತ್ರವಾಗಿ ನಿಂತು ಬಿಡುವುದೇನಿದೆಯೋ ಅದು ಆತ್ಮಜ್ಞಾನ ಸಮಯ ಈಗ ನೋಡಿ ನಾವು ನಮ್ಮ ಕಾಲ್ ಮೇಲೆ ನಾನು ನಿಂತಿದ್ದೀವಿ ಇದೇನು ಹೊಸ ನೀವು ಹೇಳೋದು ಇಲ್ಲಪ್ಪ ನಾವು ನಮ್ ಕಾರ್ನಲ್ಲಿ ನಿಂತರು ಕೂಡ ನಮ್ಮ ಮನಸ್ಸು ಬುದ್ಧಿಗಳು ನಮ್ಮ ಇಮೋಷನ್ಸ್ಗಳು ನಮ್ಮ ಭಾವನೆಗಳು ಯಾರ್ಯಾರನ್ನು ಅವಲಂಬಿಸಿ ಕೆಲವರು ಐಶ್ವರ್ಯ ಆಧಾರದಲ್ಲಿ ನಿಂತುಕೊಂಡಿದ್ದಾರೆ ಕೆಲವರು ಆಸ್ತಿ ಆಧಾರ ನಿಂತ್ಕೊಂಡಿದ್ದಾರೆ ಕೆಲವರು ಸಂತಾನದ ಆಧಾರದಲ್ಲಿ ನಿಂತ್ಕೊಂಡರೆ ಅವಾಗ ಒಳ ನೋಡ್ತಾ ಇದ್ದಾರೆ ಎಲ್ಲರೂ ಇದ್ದೀರಾ ಹವಾಗ ಪಾಸ್ಪುರ್ಟ್ ತೆಗೆದು ನೋಡೋದು ಹಾ ಏನು ಸೆಕ್ಯೂರಿಟಿ ಅವಾಗಿವಾಗ ಗೋದ್ರೇಜ್ ಬಾಳ್ಲತ್ತೋ ಎಲ್ಲ ಹಣ ಇದನ್ನ ವೆರಿ ಗುಡ್ ಯಾರನ್ನು ಅವಲಂಬಿಸಿದ್ದಾರೆ ನಮ್ಮನ್ನ ಅವಲಂಬಿಸಿಲ್ಲ ಸಂತಾನ ಮಕ್ಕಳು ಮೊಮ್ಮಕ್ಕಳು ಫ್ರೆಂಡ್ಸು ಅಣ್ಣ ತಮ್ಮ ಯಾರ್ಯಾರನ್ನೂ ಅವಲಂಬಿಸಿದನು ಆತ್ಮಜ್ಞಾನ ಯಾರನ್ನು ಅವಲಂಬಿಸ್ತಾನೆ ಅವನಿಲ್ಲಿ ಅವಲಂಬಿಸೋದಕ್ಕೆ ಅವನ ಬಿಟ್ಟು ಇನ್ನೊಂದು ಏನು ಇಲ್ವೇ ಇಲ್ಲ ಹೀಗಾಗಿ ಅವನು ಅವನಲ್ಲಿ ಅವನಂತೆಯೇ ಅವಲಂಬಿಸುತ್ತೆ ಅದನ್ನೇ ಆತ್ಮನಿಷ್ಠ ಅಂತ ಕರೀತಾರೆ ಕಮಿಂಗ್ ಬ್ಯಾಕ್ ಹಳೆ ಬರೋಣ ನೋಡೋಣ ಇಲ್ಲ ಮನುಷ್ಯನ ಜೀವನದ ಜೀವನದಲ್ಲಿ ಪ್ರಾಪ್ತವಾಗುವ ಅಸಂಖ್ಯವಾದಂತಹ ಕಷ್ಟಗಳು ನೋವುಗಳು ಆಘಾತಗಳು ಹಿಂಸೆಗಳು ಅವಮಾನಗಳು ಭಾವನಾತ್ಮಕವಾದಂತಹ ಗೊಂದಲಗಳು ಇವೆಲ್ಲದಕ್ಕೂ ಕಾರಣ ತದ್ಗೂಲಕಾಗಿ ಹುಟ್ಟು ಸಾವುಗಳು ಇವೆಲ್ಲದಕ್ಕೂ ಕಾರಣ ಸ್ವರೂಪದ ಅಜ್ಞಾನ ಪಾಯಿಂಟ್ ಬೈ ಪಾಯಿಂಟ್ ಸ್ವರೂಪದ ಸ್ವಸ್ವರೂಪದ ಅಜ್ಞಾನ ನಾನು ಯಾರು ಹೀಗಾಗಿ ಎಲ್ಲಿವರೆಗೂ ಈ ಅಜ್ಞಾನ ಇಂತದೋ ಅಲ್ಲಿವರೆಗೂ ಒಂದಿಲ್ಲ ಒಂದು ಗೊಂದಲು ಇದ್ದೆ ಅಂತ ವೈಕುಂಠಕ್ಕೆ ಹೋದರೂ ಗೊಂದುಲ್ಲು ವೈಕುಂಠಕ್ಕೆ ಹೋದ್ರೂ ಗೊಂದಲು ಉಂಟು ನೀವು ವಿಚಾರ ಮಾಡಿರಿ ನೀವು ವೈಕುಂಠಕ್ಕೆ ಹೋದ್ರಿ ಅಂತ ನೀವೇ ಮೊದಲನೇ ಅವರು ನಿಮಗಿಂತ ಮುಂಚೆ ಹೋದವರು ಇದ್ದವರು ಅಕ್ಕಲೇ ತಿಳಿತವರು ನೀವೇ ಮೊದಲನೇ ಅವರ ನಿಮ್ಗೆ ಮುಂಚೆ ಹೋದವರು ನಿಮಗಿಂತ ಮುಂಚೆ ಹೋದವರು ಏನಿದ್ದಾರಲ್ಲ ಅವರು ನೀವೇದಕ್ಕೆ ಹೋಗಿದ್ರು ಅದಕ್ಕಾಗಿ ಅವರು ಹೋಗಿದ್ದಾರೆ ನೀವೇದಕ್ಕೆ ಹೋಗಿರಿ ಸಾಕ್ಷಾತ್ ವಿಷ್ಣುವಿನ ದರ್ಶನ ಹೌದು ಎಷ್ಟು ನಿಮಿಷ ಬೇಕು ನಿಮಿಷ ಆದ ನಾಳೆ ತಿರುಪತಿಯಾಗ ಸರ್ಕೊತೀವಿ ಜರ್ಗಂಡಿ ಜರಗಂಡಿ ಅನ್ನೋ ತನಕ ನಾವು ದರ್ಶನ ಪಡ್ಕೋತೇವೆ ಅಲ್ಲಿ ನಮಗೆ ನಿಮಿಷಕ್ಕೆ ನಾವಲ್ಲಿ ಹೋಗ್ಬೇಕಾಗಲ್ಲ ಮತ್ತೆ ಹೆಂಗೆ ಶಾಶ್ವತ ದರ್ಶನ ಹಸಿವೆ ನೀರಳಿಕೆ ಇಲ್ಲ ಅಲ್ಲಿ ಉಪಾದಿಗಳ ಹಂಗೆ ಅವಕ್ಕೆ ಹಸಿವೆ ನೀರಳಿಕೆ ಹೊಟ್ಟೆ ನೋಡಿ ನೀವು ಇಷ್ಟು ಸಾಕಷ್ಟು ದೇವತ ದೇವತ ತಿನ್ನುವುಗಳನ್ನ ಕತೆಗಳನ್ನ ಕೇಳಿರಿ ಎಲ್ಲರೂ ದೇವತೆಗಳು ಊಟ ಮಾಡುತ್ತಾ ನೋಡಿ ಇಲ್ಲ ಈಗ ಅವ್ರ ಹಸಿವು ನೀರಳಿಕೆ ಇಲ್ಲವರು ಆ ಉಪಾಧಿ ಆ ಉಪಾಧಿ ಗುಣ ಹಸಿ ಹೇಳ್ತೀವಿ ಸರಿ ಇವನು ಹೋದ್ರೋಡ್ರಿ ಮತ್ತೆ ಇಲ್ಲಿ ಕಂತ ಯಾಕೆ ಹೋಗಿದೆ ಯಾಕೆ ಅಲ್ಲಿ ಲಕ್ಷ್ಮೀ ಕಾಲು ಒತ್ತು ಕೊಡ್ತಾಳೆ ಹಿಡ್ ಜಮೀನ ಹಾ ಅಲ್ಲಿ ಉಪಾಧಿ ತಕ್ಕಂತೆ ನಿದ್ರೆ ಇಲ್ಲ ಸದಾ ಯಾಕ್ಸೇನು ನೋಡ್ತಾ ಹಾಗೆ ನೋಡ್ತಾ ಕುತ್ಕೊಂಡಾಗ ಹಾಗೆ ನೋಡ್ತಾ ಕುತ್ಕೊಂಡಾಗ ನಮಗಿಂದ ಮುಂಚೆ ಹೋದ್ರ ಅದ್ರ ಪಾಪ ಸ್ವಲ್ಪ ಕಾಲು ನೋವಾಗ ಕಾಲು ಸದಿ ಅಷ್ಟು ಮಾಡಿಕೊಳ್ಳೆ ಸುಮ್ಮನೆ ಕೊಡ್ರಿ ಅಂತ ನೀ ಹೇಳ್ತೀನಿ ಆಕ್ಚುಲಿ ನಿಮ್ ಡಿಸ್ಟರ್ಬ್ ಮಾಡ್ತೀವಿ ಸುಮ್ಮನೆ ಕೂತ್ಕೊಂಡು ಆಮೇಲೆ ಆ ಸುಮ್ಮನೆ ಕೂರ್ತಾನೆ ಇವ್ರ ಕಾರಣ ಇವ್ರ ಇವನು ಸ್ವಲ್ಪ ಹೋಯಾಡ್ತಾನಿಂಗೆ ಹೋಯಾಡ್ಕೊಳ್ಳಿ ಇಷ್ಟೊತ್ತಿ ಆಗಲೇ ಮತ್ತೆ ಇವನ್ ಹಿಂದೆ ಮತ್ತೆ ಬಂದಿರ್ತಾರೆ ಅವರು ಎಲ್ಲ ಅವರು ಭಾರಿ ಭಾರಿ ತಪಸ್ ಮಾಡಿಕೊಂಡು ಭಾರಿ ಧ್ಯಾನ ಮಾಡ ಸಾಧನೆ ಅವರು ಸ್ವಲ್ಪ ಕಠೋರವಾಗಿ ನಡ್ಕೋತ ಬಾಯಿ ಹೇಳಿಲ್ಲ ತೋರಿಸ ಯಾರದ ಅಂತ ಹಳ್ಳಿ ನೋಡೋದೇ ನಾನು ನಿಮ್ಗೆ ಕೇಳ್ತೀನಿ ರಾಜ್ಯದ್ವೇಷ ಇಟ್ಕೊಂಡು ಹೋಗ್ಯಾನೋ ಎಲ್ಲ ಬಿಟ್ಟು ಹೋಗ್ಯಾನೋ ಎಲ್ಲ ಇಟ್ಕೊಂಡಿಲ್ಲ ರಾಗದ್ವೇಷ ಎಲ್ಲ ಇಟ್ಕೊಂಡ ಹೋಗುವ ಅವಶ್ಯಕತೆ ಇದೆ ಅಲ್ಲಿ ರಾಗದ್ವೇಷ ಇಲ್ಲೂ ರಾಗದ್ವೇಷ ಆದ್ರೆ ಇಲ್ಲೇ ಅವನ್ ಸಾಲ್ವ್ ಮಾಡ್ಕೋ ನೀವೈಕೊಂಡು ಹೋದ್ರು ಕೂಡ ನಿಂದು ಬಂದಲ್ಲ ತಪ್ಪುದು ಅಷ್ಟೇ ಅಲ್ಲ ಮಜಾ ಏನಂತಂದ್ರೆ ಎಲ್ಲೂ ನೋಡೇನಲ್ಲ ಅಂತ ಅನಿಸ್ತದೆ ಹಿಂದೇನು ಎಲ್ಲ ನೋಡೇನಲ್ಲ ಹೇ ನನ್ ಪೀಡ ಪುಡಿ ಅಗಿಸ್ತಾ ಇದೆ ನನ್ ಭಾಷಿಕ ಟೇಬಲ್ ನೋಡೋದೇ ಇದ್ದೀವ ಕೈ ಕಟ್ಟ ಟೇಬಲ್ಗಳ ಕೈ ಹಾಕಿ ತಗೊಂಡಿದ್ ನಾ ನೋಡಿ ನನ್ ಸಾವಿರ ಇಪ್ಪತ್ತೈದು ಸಾವಿರ ಲಂಚ ತಗೊಂಡ್ರು ವೈಕುಂಠಕ್ಕೆ ಬರ್ಲಿಕ್ಕೆ ಸಾಧ್ಯದ ಅಂತಂದ್ರ ತಾತ್ಪಲ್ಯ ಏನು ಅಂತಂದ್ರೆ ಗೊಂದಲಗಳಿಂದ ಸಹಿತವಾಗಿ ನೀನು ವೈಗುಂಠಕ್ಕೆ ಹೋದ್ರೂ ಕೂಡ ಗೊಂದಲಗಳ ಮಾತ್ರ ಪರಿಹಾರ ಇದೆ ಕಾರಣ ಏನಂದ್ರೆ ನಮ್ಮ ಎಲ್ಲ ಗೊಂದಲಗಳಿಗೂ ಕಾರಣ ನಮ್ಮಲ್ಲಿರುವ ಅಜ್ಞಾನ ಅಜ್ಞಾನಕ್ಕೆ ಒಂದೇ ಒಂದು ಪರಿಹಾರ ಅಜ್ಞಾನಕ್ಕೆ ಪರಿಹಾರ ಒಂದೇ ಒಂದು ಪರಿಹಾರ ಜ್ಞಾನ ಕತ್ತಲೆಗೆ ಒಂದೇ ಒಂದು ಪರಿಹಾರ ಇದ್ದಂತೆ ಬೆಳಕು ಅಜ್ಞಾನಕ್ಕೆ ಒಂದೇ ಒಂದು ಪರಿಹಾರ ಏನದು ಜ್ಞಾನ ಜ್ಞಾನಕ್ಕೆ ಮೂರೇ ಮೂರು ಸಾಧನೆಗಳು ಶ್ರವಣ ಮನನ ಏನಿದೆ ಶ್ರವಣ ಮನಲ ಬರೀ ಅಗತ್ಯ ಸುಲಭ ಸಾಧನ ವೇದಾಂತ ಸಾಧನ ಅತ್ಯಂತ ಈಸಿ ಈಸಿಯಸ್ಟ್ ಸಾಧ ನೋಡಿ ಈಗ ನೀವು ಬಂದು ನಾಲ್ಕು ದಿವಸ ಆಗ್ತದೆ ನಾವು ನಿಮಗೆ ಒಂದು ದಿವಸನೂ ಕೇಳಿಲ್ಲ ಏನು ನೀವು ಎಂಟಕ್ಕೂ ಊಟಕ್ಕೆ ಬರ್ತು ತಿಂಡಿಗೆ ಬರ್ತಿರೋ ಎಂಟು ವರಿ ಬರ್ತಿರೋ ನೀವು ಐದು ಕೇಳ್ತಿರೋ ಆರು ಕೇಳ್ತಿರೋ ಒಂದು ಏನೋ ಒಂದು ಪ್ರೋಟೋಕಾಲ್ ಹಾಕೊಡ್ತೀವಿ ಟೈಮ್ ಟೇಬಲ್ ಆದ್ರೆ ನಾವು ಚೆಕ್ ಮಾಡಿ ಬಂದವರು ಬರುವುದಿಲ್ಲ ನಾವು ಇನ್ನೂ ಹತ್ತು ವರ್ಷ ನೀವಿದ್ರೆ ನಿಮ್ಮತ್ತ ಬರೋಣ ಏಕೆಂದ್ರೆ ಅದು ನಮ್ಮ ಸಾಧನಾ ಸಬ್ಜೆಕ್ಟ್ ಅಲ್ಲ ನಮ್ಮ ಸಾಧನಾ ಸಬ್ಜೆಕ್ಟ್ ಎಂದ ಶ್ರವಣ ಮನನ ಮತ್ತೆ ಕೂತ್ಬ ಅರ್ಥ ಆಗಿಲ್ಲ ಇನ್ನೂ ಕೂತ್ಬ ಅದು ಅರ್ಥ ಆಗಲ್ಲ ಇನ್ನೊಂದು ಪುರುಷತ್ ಕೇಳು ಅದು ಅರ್ಥ ಆಗಿಲ್ಲ ಇನ್ನೊಂದು ಪುರುಷತ್ ಕೇಳು ಇವು ಯಾವ ಉಪರಿಷತ್ವ ಆಗ್ತಾವೆ ಅಂದ್ರೆ ಅಂದ್ರೆ ಪುನಃ ಮತ್ತು ಕೇಳು ಇದು ಸಾಕ್ಷಾತ್ ಸಾಧನೆ ಪುನ ಇವುಗಳಿಗೆ ಸಹಕಾರಿ ಸಾಧನೆಗಳು ಅಂತ ಕೆಲವು ಅವು ಏನ್ ಮಾಡ್ತವೆ ಅಂದ್ರೆ ಅಂತಃಕರಣವನ್ನು ಸಿದ್ಧಪಡಿಸ್ತದೆ ಅಂತಃಕರಣವನ್ನು ಸಿದ್ಧಗಳು ಮಾಮೂಲಾಗಿ ಅದನ್ನ ಶುದ್ಧಗೊಳಿಸ್ತಾವೆ ಅಂತ ಉಪಯೋಗ ಮಾಡ್ತಾರೆ ಚಿತ್ತ ಶುದ್ಧಿ ಅಂತ ಉಪಯೋಗ ಮಾಡ್ತಾರೆ ಅದು ಒಂದು ವೇಳೆ ನಿಮಗೆ ಸರಿಯಾದ ಕ್ಲಾರಿಟಿ ಅದು ಕೊಡುವುದಿಲ್ಲ ಅಂತಂದ್ರೆ ಸಿದ್ಧಪಡಿಸ್ತದೆ ಅಂತ ಕಣವನ್ನು ಸಿದ್ಧಪಡಿಸ್ತದೆ ಸಿ ಇಟಿ ಆ ಸಿ ಇಟಿ ಪರೀಕ್ಷೆ ಏನಾಗ್ತದೆ ಆ ಕ್ಯಾಂಡಿಡೇಟು ಇಂಜಿನಿಯರಿಂಗ್ ಮೆಡಿಕಲ್ ಹೋಗಿಕೆ ಸಿದ್ಧನಾಗ್ತಾರೆ ಅಲ್ಲಿ ಆ ಪರೀಕ್ಷೆ ಹಾಗೆ ಇವು ಸಹಕಾರಿ ಸಾಧನೆಗಳು ನಮ್ಮ ಮನಸ್ಸು ಬುದ್ಧಿಗಳನ್ನು ಸಿದ್ಧಪಡಿಸುತ್ತೆ ಏನಕ್ಕೆ ಶ್ರವಣ ಮನನ ನಿಧಿಸ ಹೀಗಾಗಿ ಸಹಕಾರಿ ಸಾಧನೆಗಳು ಈ ಸಹಕಾರಿ ಸಾಧನೆಗಳು ಏನು ಬರುತ್ತವೆ ಪೂಜಾ ಆರಾಧನೆ ಅಭಿಷೇಕ ಜಪ ಉಪಾಸನ ಕೃಷ್ಣನ ಉಪಾಸನ ರಾಮನ ಉಪಾಸನ ಎಲ್ಲ ಬರ್ತದೆ ಇವಷ್ಟು ಏನ್ ಮಾಡ್ತವೆ ಇವು ಮೋಕ್ಷಕ್ಕೆ ಅವಕಾಶ ಮಾಡಿಕೊಳ್ಳುವುದಿಲ್ಲ ಇವು ಏನ್ ಮಾಡ್ತವೆ ನಮ್ಮ ಮನಸ್ಸನ್ನು ಸಿದ್ಧಪಡಿಸ್ತದೆ ರಹ್ಯರು ಪ್ರಾರ್ಥನಾ ಭಜನೆ ನಾಮಸ್ಮರಣೆ ಆಮೇಲೆ ಸಹಸ್ರನಾಮಸ್ಮರಣೆ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಸೌಂದರ್ಯ ಲಹರಿ ಎಟ್ಸೆಟ್ರಾ ಎಟ್ಸೆಟ್ರಾ ಗುರುಚಕ್ರ ಪಾರಾಯಣ ಎಷ್ಟು ಬೇಕು ದತ್ತಾತ್ರೇಯ ಉಪಾಸನ ಗಣಪತಿ ಉಪಾಸನ ಗಾಯತ್ರಿ ಉಪಾಸನ ಗಾಯತ್ರಿ ಪುನಶ್ಚರಣ ತೇರಾ ಕೋಟಿ ಜಪ ರಾಮನಾಮ ಜಪ ಎಷ್ಟು ಬೇಕು ಇವಷ್ಟು ಏನ್ ಮಾಡ್ತದೆ ನಮ್ಮ ಮನಸ್ಸು ಬುದ್ಧಿಯನ್ನು ಸಿದ್ಧಪಡಿಸುತ್ತದೆ ಇವ ಹತ್ತಿಪ್ಪತ್ತು ವರ್ಷ ಜಪವಾದ ತಿರುಗಿದ್ರು ಇವನ ಮನಸ್ಸು ಸಿದ್ಧಪಡಿಸಲಿಲ್ಲ ಅಂತಂದ್ರೆ ಅವ ಎಷ್ಟು ರಫ್ ಅಂಡ್ ಟಫ್ ಇರ್ಬೋದು ವಿಚಾರ ಅವ ಎಷ್ಟು ದಪ್ಪ ಚರ್ಮದ ಇರ್ಬೋದ ಸಿದ್ಧ ಮಾಡ್ಬೇಕು ನಮಗದು ಆ ತರ ಮಾರ್ಗದರ್ಶನ ಕೊಡ್ಬೇಕು ಬರೇ ನಾಮ ಜಪ ಕೊಟ್ಬಿಟ್ಟೆ ಬರೇ ನಾಮ ಏನಂತ ದೀಕ್ಷ ಬರೀ ದೀಕ್ಷಾ ಕೊಟ್ರೆ ಗುರುಗಳ ಕೆಲಸ ಅದೇ ಒಂದು ದೊಡ್ಡ ನಾಟಕ ಅಲ್ ಹೇಳ್ಬಿಡ್ತಾರೆ ನೋಡು ಇವತ್ತ ನಾನು ನಿನಗೆ ದೀಕ್ಷಾ ಕೊಟ್ಟೇನೆ ಇನ್ ಮುಂದ ನಾನ ಗುರು ಇನ್ ಬೇರೆ ಯಾರು ಗುರುಗಳು ಹೋಗೇಡ ಹೋಗಿದ್ದಾದ್ರೆ ಈ ಮಂತ್ರದ ಶಕ್ತಿ ಕ್ಷೀಣ ಆಗ್ಬಿಡ್ತದೆ ಇಂಥವೆಲ್ಲ ಬಹಳ ಜಲ್ದಿ ಕಂಡೀಷನ್ ಆಗ್ಬಿಡ್ತದೆ ಅವನ ಮನುಷ್ಯ ಏನ್ ಮಾಡ್ತಾನೆ ಬೇರೆ ಕಡೆ ಹೋಗಂಗಿಲ್ಲ ಈ ಗುರು ಇನ್ನೊಂದು ಮುಂದಿನ ಮಾಡಿದ ಶಕ್ ಸಿಕ್ಕ ಕೊಡ್ರೆ ಶಾಶ್ವತ ಸಿಕ್ಕ ಕೊಡ್ರಿ ಸಾಯುತ್ತ ಸಿಕ್ಕ ನನ್ನ ಕಳುಹ ಬಂದಿದ್ದ ಅಧ್ಯಾಪಕನ ಕೆಳಗಿನ ಮನೆಗೆ ಬಂದ ಆಮೇಲೆ ಮೇಲೆ ನನ್ನ ಕೂಡ ನಾನು ಜನರಲ್ಲಿ ಎಲ್ರಿಗೂ ಗೌರವ ಕೊಡ್ತೇನೆ ಈ ಬಟ್ಟೆ ಹಾಕೊಂಡು ಬಂದರೆ ಗೌರವ ಕೊಡ್ತೇನೆ ಏನ್ ಸ್ವಾಮೀಜಿ ಏನ್ ಈ ಕಡೆ ಬಂದ್ಬಿಟ್ರಿ ಅಂತ ನನ್ನ ಕೂತುನ ಗೆದ್ದು ಹೋಗಿ ಹೊಂದಿನ ಬಂದು ಕರ್ಕೊಂಡಿ ಸ್ವಾಮೀಜಿ ನಲವತ್ತೇಳು ಸಾವಿರ ಆಯ್ತು ಏನು ನಲವತ್ತೇಳು ನಲವತ್ತೇಳು ಸಾವಿರ ಏನಾದ್ರು ನಲವತ್ತೇಳು ಸಾವಿರ ನನಗೆ ಅರ್ಥ ಆಗಲಿಲ್ಲ ಸ್ವಾಮೀಜಿ ಅದು ಅಂದಾಜಿ ಇವತ್ತಿಗೆ ನಾನು ನನ್ನ ಆಯುಷ್ಯದಲ್ಲಿ ನಲವತ್ತೇಳು ಸಾವಿರ ಮಂದಿಗೆ ಮಂತ್ರ ರೀಕ್ಷ ಕೊಟ್ಟಿದ್ದೀನಿ ಅದೊಂದು ರೆಕಾರ್ಡ್ ಈ ರೆಕಾರ್ಡ್ ಮೆಂಟೈನ್ ಮಾಡೋದಿದ್ದಾರೆ ಇನ್ನೊಂದು ಭಾರಿ ರೆಕಾರ್ಡ್ ನಾನು ಈ ಹದಿಮೂರು ವರ್ಷದಲ್ಲಿ ಹತ್ತು ಸಲ ದೀಕ್ಷಾ ತಗೊಂಡಿದ್ದೀನಿ ಅವನೊಂದು ರೆಕಾರ್ಡ್ ಅವನೊಂದು ರೆಕಾರ್ಡ್ ಏಕೆಂದ್ರೆ ಮೊದಲನೇ ಮಂತ್ರ ದೀಕ್ಷಾ ಕೊಟ್ಟವ ಸೋ ಅಂತ ಮಂತ್ರ ಕೊಟ್ಟ ಇವರಿಗೆ ಭಾರಿ ಖುಷಿಯ ಒಂದು ಆರ್ಥಿಕವಾದ ಮೇಲೆ ಬೇರೆ ಸ್ವಾಮಿ ಬಂದು ಅವನು ಕೃಪಾ ಆಶೀರ್ವಾದ ಬೇಕಲ್ವಾ ಅದಕ್ಕ ನೀವು ಏನ್ ಮಾಡ್ದ ಅವರತ್ರ ಹೋಗಿ ನೋಡಿ ಮಗಳು ಒಬ್ಬ ಗುರುಗಳು ನನಗೆ ಶೋಹ ಬಂದಂತರು ನಾನು ಆರು ತಿಂಗಳ ಸಾಧನ ಮಾಡಿದ್ದೀನಿ ಮುಂದಿನ ಸಾಧನ ಏನು ಅಂತ ಅವ ಯಾವ ಬಕ್ರ ಸಿಕ್ಕಿದ್ದೇ ಇಲ್ಲ ಇದು ಒಂದರ ಬಕ್ರ ಸಿಕ್ತವಾ ಅಂದ ಏನ್ ಮಾಡ್ದವ ನೋಡ್ಪ ನಾನು ಮುಂದಿನ ಸಾಧನ ಹೇಳ್ತೀನಿ ಆ ಮಗ್ರ ಹಿಂದೆ ದಾಸ ತಿಗಳು ದಾಸೋಹಂ ದಾಸೋಹಂ ಆರು ತಿಂಗಳಾದ್ಮೇಲೆ ಮೊದಲನೇ ಗುರು ಬಂದ ನೋಡ್ರಿ ಮತ್ತ ನೀವು ಬರ್ಲೇ ಇಲ್ಲ ಆರು ತಿಂಗಳಾದ್ರೆ ನೀವು ಬರ್ಲೇ ಇಲ್ಲ ನಾನು ಸಾಧನ ಮಾಡಿ ಆ ಗುರುಗಳೆ ಅವರು ಹಿಂಗ ನಾನು ಮುಂದಿನ ಸಾಧನ ಆಗ್ತಿತ್ತು ಈಗ ನೀವು ಬಂದಿರಿ ಅದು ಮುಂದಿನ ಸಾಧನೆ ಏನು ಓ ಕೈಗಿಟ್ಟೋಗಿತ್ತಲ್ಲ ಬಂದ್ರೆ ಮತ್ತೆ ಬಂದ್ರ ಅವನ ಅವನು ಆದ ಪಕ್ಕನೆ ಹುಡುಕ್ತಾ ಇರೋಣ ಮತ್ ಬಂತು ಕೆಳಗೊಳ್ಳಿದಲ್ ಬಾ ನೋಡುವ ಅದರಿಂದ ಸೋಹ ತಿಳ ಸದಾ ಸೋಹಮ ಸದಾ ಸೋಹಂ ಸದಾ ಸೋಹಮಿ ಸದಾ ಸೋಹಂ ಅವ ಬಂದ ದಾಸದಾ ಸೋಹಂ ದಾಸದಾ ಸೋಹಂ ಇವ ಬಂದ ಸದಾ ಸದಾ ಸೋಹಮ ಸದಾ ಸೋಮ ಹನ್ನೆರಡು ಸಲ ತಗೊಂಡು ಫಟರ್ ಒಂದನೇ ಕಾರಣ ಸಾಧಾರಣ ಅಂದ್ರೆ ಬಿಗ್ ಜೀರೋ ಮನಸ್ಸು ಪಕ್ವಾಗಬೇಕು ಮನಸ್ಸು ಬುದ್ಧಿಗಳು ಪಕ್ವ ಆಗ್ಬೇಕು ನಮ್ ಮಾತುಗಳು ಪಕ್ವ ಆಗ್ಬೇಕು ನಮ್ ವಿಚಾರಗಳು ಪಕ್ವಾಗಬೇಕು ನಮ್ ಪ್ರವೃತ್ತಿಗಳು ಪಕ್ವ ಆಗ್ಬೇಕು ನಮ್ ಸಂಬಂಧಗಳು ಪಕ್ವ ಆಗ್ಬೇಕು ನಮ್ ಸಮಾಜದ ಸಂಘಟಿತ ಸಮಾಜದ ಆರೋಗ್ಯಕರವಾದ ಸಂಘಟಿತ ಸಮಾಜದ ಪಕ್ವತೆ ಇರ್ಬೇಕು ನಮ್ದು ಮತ್ತು ರಾಷ್ಟ್ರದ ಸಂಬಂಧ ಪಕ್ವಾಗಬೇಕು ನಮ್ದು ಮತ್ತು ಜನಸಂಪರ್ಕ ಅದು ಪಕ್ವಾಗಬೇಕು ಅವಾಗ ನೀವು ಮಾಡಿದ ಜಪಲ ಇರಲಿ ಪೂಜನೆ ಇರಲಿ ದೇವಸ್ಥಾನಗಳಿರಲಿ ಇದು ಪಾರಾಯಣವೇ ಇರಲಿ ಅದಕ್ಕೆಲ್ಲ ಬೆಲೆ ಇದೆ ಕೋಟಿ ಮಾಡಿದ ನಂತರ ಮಂಗನ್ ಮಗ ಕೋಟಿ ಬುದ್ಧಿ ಬಿಟ್ಟಿಲ್ಲ ಏನು ಹದಿಮೂರು ಕೋಟಿ ನೀವು ಎಲ್ಲ ಜಪ್ ಮಾಡಿ ಪಾಲಿಷನ್ ಮಾಡಿ ಮಾಡಿ ಶೈನಿಗಳು ಮಿಲಿ ಬಿಲಿ ಲ್ಯಾಮಿನೇಷನ್ ಮಾಡೋದಾಗುತ್ತೆ ನೀನ್ ಮಾತಾಡ್ತೀನಿ ಪ್ರಕೃತಿ ಬರಬೇಕು ನೋಡಿ ನಾ ಇಷ್ಟ ಹೇಳ್ತೇನೆ ನಮ್ಮ ಮನಸ್ಸು ಬುದ್ಧಿಗಳು ಸಿಗ್ತಾ ಈ ದೃಷ್ಟಿಯಿಂದ ನಮಗೆ ಈ ಸಾಧನೆಗಳು ಇದೆ ಯಾವ ಸಾಧನೆಗಳು ಸಹಕಾರಿ ಸಾಧನೆ ಈ ವಿಷಯವನ್ನ ಮತ್ತೆ ಮುಂದುವರಿಸಿ